ೂ ದೀಪಾ ಮಕ್ಕಳೋತ್ಸವ ಸರಣಿ ಕಾರ್ಯಕ್ರಮ ಮಕ್ಕಳ ಹಕ್ಕುಗಳ ಜಾರಿಗೆಗೆ ಇಪ್ಪತ್ತರ ಸಂಭ್ರಮದ ಅಂಗವಾಗಿ ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಜಾಗೃತಿ ಕಾರ್ಯಕ್ರಮ ಮಾರ್ಗದರ್ಶನ ಜಿಲ್ಲಾಧಿಕಾರಿಗಳು ರಾಯಚೂರು ಪರಿಕಲ್ಪನೆ ರಚನೆ ಕೆರಾಘವೇಂದ್ರ ಭಟ್ ಸಂಯೋಜನಾ ಅಧಿಕಾರಿಗಳು ಯೂನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು ಪ್ರಾಯೋಜಕರು ಜಿಲ್ಲಾ ಆಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು ಕೇಳುಗರೆ ಈ ಸರಣಿ ಕಾರ್ಯಕ್ರಮದ ಕೊನೆಯಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಲಾಗುವುದು ಎರಡೂ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಬರೆದು ಕಳಿಸಿದವರಿಗೆ ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನಾ ವತಿಯಿಂದ ಬಹುಮಾನವನ್ನ ನೀಡಲಾಗುವುದು ಆದ್ದರಿಂದ ಕಾರ್ಯಕ್ರಮವನ್ನು ಗಮನವಿಟ್ಟು ಕೇಳಿ ದೀಪಾ ಕೇಳುಗರೆ ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ಅಡಿಯಲ್ಲಿ ನಡೆಯುವ ಮಕ್ಕಳೋತ್ಸವ ಕಾರ್ಯಕ್ರಮದ ಮೂರನೇ ಸರಣಿಯಲ್ಲಿ ನಾವೆಲ್ಲ ಹಿಂದಿದ್ದೀವಿ ಈ ಸರಣಿಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ನಮ್ಮ ದೇಶದಲ್ಲಿರುವಂಥ ಹಲವಾರು ಕಾನೂನುಗಳು ಯಾವ ರೀತಿಯಲ್ಲಿ ಸಹಾಯ ಮಾಡ್ತವೆ ಆಮೇಲೆ ಮಕ್ಕಳಿಗೆ ಸಂಬಂಧಿಸಿದಂಥ ಕಾನೂನುಗಳು ನಮ್ಮ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಪ್ರಕಾರ ಅನುಷ್ಠಾನ ಆಗಬೇಕಾದಂಥ ಮಕ್ಕಳ ಹಕ್ಕುಗಳು ಯಾವ ರೀತಿಯಲ್ಲಿ ಅದನ್ನು ಬಲಪಡಿಸ್ತದೆ ಮತ್ತು ಅನುಷ್ಠಾನಕ್ಕೆ ಸಹಾಯಕವಾಗ್ತದೆ ಅನ್ನೋದನ್ನು ನಾವು ಕೇಳಲಿಕ್ಕಿದ್ದೀವಿ ಅದಕ್ಕೋಸ್ಕರ ಆ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಕರ್ನಾಟಕದಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಆಂದೋಲನದಲ್ಲಿ ಕೆಲಸ ಮಾಡಿದಂಥ ಹಾಗೂ ಸ್ವತಃ ವಕೀಲರಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಶ್ರೀಯುತ ಪಿ ಪಿ ಬಾಬುರಾಜವರಿದ್ದಾರೆ ನಮಸ್ಕಾರ ಬಾಬುರಾಜವರೇ ನಮಸ್ಕಾರ ಹಾಗೆ ಅದರ ಜೊತೆಗೆ ನಮ್ಮ ರಾಯಚೂರು ಜಿಲ್ಲೆಯ ಸ್ವಯಂ ಸೇವಾ ಸಂಸ್ಥೆಗಳ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಕಿಶನ್ ರಾವ್ರವರಿದ್ದಾರೆ ಅವರು ಸ್ವಯಂ ಸೇವಾ ಸಂಸ್ಥೆಗಳು ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೇವೆ ಈ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಯ ಮಕ್ಕಳಿಗೆ ಯಾವ ರೀತಿ ಸ್ವಯಂ ಸೇವಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಕಿಶನ್ ರಾವ್ರು ಬಂದಿದ್ದಾರೆ ನಮಸ್ಕಾರ ಕಿಶನ್ ರಾವ್ ನಮಸ್ಕಾರ ಬಾಬುರಾಜೂರೇ ಈಗಾಗಲೇ ನಾವು ಕಳೆದ ಎರಡು ಸರಣಿಯಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಜೊತೆಗೆ ಮಕ್ಕಳ ನ್ಯಾಯ ಕಾಯ್ದೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈ ಎರಡರ ಹಿನ್ನೆಲೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಮತ್ತು ಉಳಿದ ಮಕ್ಕಳ ಹಕ್ಕುಗಳ ಸಂಬಂಧಿಸಿದಂಥ ಕಾನೂನುಗಳು ನಮ್ಮ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತವೆ ಅಂತೇಳಿ ಪ್ರಾರಂಭದಲ್ಲಿ ಸ್ವಲ್ಪ ನಮ್ಮ ಕೇಳುವರಿಗೆ ತಿಳಿಸಿ ಅಂತ ಕೇಳ್ಕೊಳ್ತಾ ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಕಾಯ್ದೆಗಳಿಗೆ ಭಾಳ ದೊಡ್ಡ ಪಾತ್ರ ಇದೆ ಮೊದಲನೇದಾಗಿ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಇದೆ ಸಾವಿರದ ಒಂಬೈನೂರ ಜಾರಿಗೆ ಬಂತು ಹೌದು ಆ ಕಾಯ್ದೆಯನ್ನು ಬಾಲ ಕಾರ್ಮಿಕ ಇಲಾಖೆಯವರು ಜಾರಿ ಮಾಡ್ತಾ ಇದೆ ಈ ಕಾಯ್ದೆ ಮೂಲಕ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಂಡು ಇರುವವರನ್ನು ಹಿಡಿದು ಅವ್ರನ್ನ ಜೈಲಿಗೆ ಹಾಕುವಂಥದ್ದು ಮತ್ತು ಅವರಿಗೆ ದಂಡ ವಿಧಿಸುವಂಥ ಎರಡೂ ಅವಕಾಶ ಇದೆ ಓಕೆ ಈ ಕಾನೂನನ್ನು ಆದರೆ ಭಾಳಷ್ಟು ಎಫಿಷಿಯಂಟಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಜಾರಿಗೆ ತರ್ತಾ ಇಲ್ಲ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕಾಳಜಿ ಇದೆ ಹೆಚ್ಚು ಆದರೆ ಬಹಳಷ್ಟು ಮಕ್ಕಳು ಈಗ ಈಗಿರುವಂತಹ ಹಲವು ಕ್ಷೇತ್ರಗಳಿಂದ ಮಕ್ಕಳನ್ನು ನೀವು ರಕ್ಷಿಸಿ ಅವರಿಗೆ ಒಂದು ಪುನರ್ವಸತಿ ಕ್ರಮವನ್ನು ತಗೊಳ್ಬಹುದು ಓಕೆ ಹಾಗೆ ಮಾಡುವುದರ ಮುಖಾಂತರ ನಮ್ಮ ಮಕ್ಕಳ ಹಕ್ಕುಗಳ ಅನುಷ್ಠಾನ ನೇರವಾಗಿ ಆಗುತ್ತೆ ನೇರವಾಗಿ ಅಂದರೆ ಮಕ್ಕಳು ದುಡಿಯುವ ಕ್ಷೇತ್ರದಿಂದ ಹೊರಗಡೆ ಬಂದರೆ ತನ್ನಿಂತಾನೆ ಅವ್ರ ಹಕ್ಕುಗಳು ಅನುಭವಿಸ ಈ ಕಾನೂನಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಓಕೆ ಒಂದು ಕಲಂ ಹದಿನೇಳು ಅಂತ ಇದೆ ಆ ಹದಿನೇಳನೇ ಕಲಂ ಪ್ರಕಾರ ಹಲವು ಡಿಪಾರ್ಟ್ಮೆಂಟಿನ ಹಲವು ಇಲಾಖೆಗಳ ಅಧಿಕಾರಿಗಳನ್ನ ಇನ್ಸ್ಪೆಕ್ಟರ್ ಅಂತ ಮಾಡಿದ್ದಾರೆ ನಿರೀಕ್ಷಕರು ಅಂತ ಮಾಡಿದ್ದಾರೆ ಅವರಿಗೆ ಈ ಎಲ್ಲಿ ಕೆಲಸದ ಸ್ಥಳ ಇರತ್ತೆ ಅಲ್ಲಿ ಹೋಗಿ ಅದನ್ನ ರೈಡ್ ಮಾಡಿ ಆ ಮಕ್ಕಳನ್ನು ಅಲ್ಲಿಂದ ರಕ್ಷಿಸುವಂತ ಅಧಿಕಾರ ಕೊಡಲಾಗಿದೆ ಅಧಿಕಾರ ಕೊಡ ಸೊ ಆ ಕಾರಣದಿಂದ ಇದು ಬಹಳಷ್ಟು ಇಫೆಕ್ಟಿವ್ ಆಗಿರುವಂತ ಒಂದು ಕಾಯ್ದೆ ಅಂತ ಹೇಳ್ಬೋದು ಹಾಗಾಗಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅನುಷ್ಠಾನದಲ್ಲಿ ಒಂದಷ್ಟು ಮಕ್ಕಳ ಹಕ್ಕುಗಳ ರಕ್ಷಣೆ ಆಗತ್ ಆಗ್ತವೆ ಆಗುತ್ತೆ ಹಾಗಾಗಿ ನಾವು ಅದಕ್ಕೆ ಸಪರೇಟ್ ಆಗಿ ಏನು ಮಾಡ್ಬೇಕಾದ ಅಗತ್ಯ ಇಲ್ಲ ಅದನ್ನು ಅನುಷ್ಠಾನ ಮಾಡಿದರೆ ಸಾಕು ಅನ್ನೋದು ತಮ್ಮ ಹೌದು ಅನುಷ್ಠಾನ ಬಹಳ ಮುಖ್ಯವಾದದ್ದು ಮತ್ತೆ ರೈಡ್ ಮಾಡೋದು ಮಾತ್ರ ಅಲ್ಲ ಅದಕ್ಕೆ ಸೂಕ್ತವಾದ ಸಾಕ್ಷಿಗಳನ್ನ ಸೇರಿಸಿ ಅದನ್ನು ಕೋರ್ಟಲ್ಲಿ ದಾವ ಹೂಡಬೇಕು ಓಕ್ ಕೋರ್ಟಲ್ಲಿ ದಾ ನ್ಯಾಯಾಲಯದಲ್ಲಿ ದಾವ ಹಾಕಿ ಮೊಕದ್ದಮೆ ಹಾಕಿ ಅವರಿಗೆ ಶಿಕ್ಷೆ ಆಗುವಂತೆ ನೋಡ್ಕೊಳ್ಬೇಕು ಅದು ಕೂಡ ಈ ರೈಡ್ ಮಾಡುವಂಥ ಅಧಿಕಾರಿಗಳ ಕರ್ತವ್ಯ ಓಕೆ ಈಗ ಆ ಒಂದು ದಾಳಿ ಪ್ರಕ್ರಿಯೆಯಾಗಿ ಅಧಿಕಾರಿಗಳೇ ಕೇಸ್ ಹಾಕಬೇಕು ಅಂತಿದೆ ಅಥವಾ ಎಲ್ಲಾದರೂ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ ಕೂಡ ಕೋರ್ಟ್ಗೆ ಹೋಗಿ ದೂರು ಕೊಡ್ಲಿಕ್ಕೆ ಅವಕಾಶ ಇದೆಯಾ ಈ ಕಾನೂನಲ್ಲಿ ಖಂಡಿತ ಈಗ ಎಲ್ಲಿಯಾದ್ರೂ ಮಗುವನ್ನು ನೋಡಿದ್ರೆ ಆ ಮಗುವನ್ನು ಕೇಸ್ ಹಾಕಕ್ಕೆ ಬರೋದಿಲ್ಲ ಆದ್ರೆ ಹೋಗಿ ಈ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದು ಮತ್ತೆ ಅವರು ಸಾಕ್ಷಿದಾರರಾಗಿ ಕೋರ್ಟ್ ಅಲ್ಲಿ ಹೇಳಬಹುದು ಸಾರ್ವಜನಿಕರಿಂದ ಸಾರ್ವಜನಿಕರು ಕೂಡ ಆ ಇಲಾಖೆ ಹೋಗಿ ಹೇಳಬಹುದು ಅಥವಾ ಕೋರ್ಟಿಗೆ ಕೂಡ ಹೇಳಬಹುದಕ್ಕೆ ಖಂಡಿತ ತಿಳಿಸಬಹುದು ಹಾಗಾದ್ರೆ ಸಾರ್ವಜನಿಕರಿಗೂ ಈ ಕಾಯ್ದೆಯಡಿಯಲ್ಲಿ ದೂರ ಕೊಡ್ಲಿಕ್ಕೆ ಪಾತ್ರ ಇದೆ ಬಹಳ ದೊಡ್ಡ ಪಾತ್ರ ಇದೆ ಇನ್ನು ಎರಡನೇದು ಸಾಮಾನ್ಯವಾಗಿ ಬಾಬುರಾಜ್ ಅವರೇ ನಾವು ಎಲ್ಲೋ ಮಗು ಕೆಲಸ ಮಾಡ್ತಾ ಇದ್ದರೆ ನಾವು ಯಾಕೆ ನಮ್ಮ ತಲೆ ಮೇಲೆ ಹೇಳ್ಕೋಬೇಕು ನಾವು ಹೇಳಬೇಕು ಅನ್ನೋಂಥ ಭಯ ಕಾಣುತ್ತೆ ಉದಾಹರಣೆಗೆ ನಾನು ಯಾರೋ ದೂರು ಕೊಟ್ಟರೆ ನಮ್ಮ ಹೆಸರನ್ನು ಅದರಲ್ಲಿ ಗೌಪ್ಯ ಕಾಪಾಡಲಿಕ್ಕೆ ಏನಾರು ಅವಕಾಶ ಇದೆಯಾ ನಾನೊಂದು ವೇಳೆ ಹೇಳಿದರೆ ಖಂಡಿತ ಹೇಳ್ಬಹುದು ನೀವು ಅದನ್ನ ರಿಕ್ವೆಸ್ಟ್ ಮಾಡಬೇಕು ಅಂದ್ರೆ ನಾನು ಈ ಹೆಸರನ್ನು ನನ್ನ ಹೆಸರನ್ನು ಗೌಪ್ಯವಾಗಿ ಇಟ್ಕೊಳ್ಬೇಕು ಅಂತ ಒಂದು ವಿನಂತಿ ಮಾಡಿದ್ರೆ ಅವಕಾಶ ಇದೆ ಹಾಗಾಗಿ ಯಾವುದೇ ಸಾರ್ವಜನಿಕರು ಮಕ್ಕಳು ದುಡಿಯೋ ಮಕ್ಕಳು ಕಂಡಾಗ ದೂರು ಕೊಡಬಹುದು ಅವ್ರ ಹೆಸರನ್ನ ಗೌಪ್ಯವಾಗಿ ಕಾನೂನು ಅವಕಾಶ ಇದೆ ಅನ್ನೋದನ್ನ ಸಂದೇಶವನ್ನು ಕೊಡ್ತಾ ಇದೆ ಇನ್ನು ಎರಡನೇದಾಗಿ ಬಾಬುರಾಜ್ ಅವರ ಈಗಾಗಲೇ ಮಕ್ಕಳ ನ್ಯಾಯ ಕಾಯ್ದೆ ಇದೆ ಅದು ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಜಾರಿ ಆದ್ಮೇಲೆ ಅದನ್ನ ತಿದ್ದುಪಡಿಯಾಗಿ ಅದನು ಬರ್ತಿದೆ ಈ ಮಕ್ಕಳ ನ್ಯಾಯ ಕಾಯ್ದೆಯ ಅಡಿಯಲ್ಲಿ ಯಾವ ರೀತಿಯಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಸಾಧ್ಯ ಅಂತ ತಾವು ನಿರೀಕ್ಷಿಸುತ್ತೆ ಮಕ್ಕಳ ನ್ಯಾಯ ರಕ್ಷಣೆ ಮತ್ತು ಪೋಷಣೆ ಕಾಯ್ದೆ ಎರಡು ಸಾವಿರದಲ್ಲಿ ಜಾರಿಗೆ ಬಂತು ಆ ನಂತರ ಎರಡು ಸಾವಿರದ ಆರಲ್ಲಿ ಮತ್ತೆ ಕಾಯ್ದೆಗೆ ತಿದ್ದುಪಡಿಯಾಗಿದೆ ಇದು ಬಹಳ ತುಂಬಾ ಪರಿಣಾಮಕಾರಿಯಾದಂತಹ ಒಂದು ಕಾಯ್ದೆ ಭಾರತ ದೇಶದಲ್ಲಿ ಜಾರಿಯಾಗಿರುವಂತದ್ದು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಇವತ್ತು ಜಾರಿಯಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಅದನ್ನು ಜಾರಿಯಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎರಡು ವಿಭಾಗಗಳು ಮಕ್ಕಳು ಎರಡು ವಿಭಾಗ ಅಂತ ಮಾಡಿದ್ದಾರೆ ಸೊ ಮಕ್ಕಳಿಗೆ ಆರೈಕೆ ಮತ್ತು ರಕ್ಷಣೆ ಬೇಕಾದಂತ ಮಕ್ಕಳು ಮತ್ತು ಕಾನೂನುಡನೆ ಸಂಘರ್ಷಕ್ಕೊಳಗಾದ ಮಕ್ಕಳು ಅಂತ ಇದ್ದಾರೆ ಸೊ ಅದಕ್ಕೆ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಜಿಲ್ಲಾ ಮಟ್ಟದಲ್ಲಿ ರಚನೆ ಆಗಿರುತ್ತೆ ಅದು ಒಂದು ಮಕ್ಕಳ ನ್ಯಾಯಾಲಯದಂತೆ ಕೆಲಸ ಮಾಡುತ್ತೆ ಸೊ ಆ ಮಕ್ಕಳ ನ್ಯಾಯಾಲಯಕ್ಕೆ ನೀವು ಆ ಮಕ್ಕಳ ಕಲ್ಯಾಣ ಸಮಿತಿಗೆ ಈ ಮಕ್ಕಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಗಮನಕ್ಕೆ ತಂದಾಗ ಸೂಕ್ತವಾದ ರಕ್ಷಣೆಯನ್ನು ಮಕ್ಕಳ ಕಲ್ಯಾಣ ಸಮಿತಿ ಒದಗಿಸುತ್ತದೆ ಒದಗಿಸ್ತದೆ ಅಂದರೆ ಈ ಮಕ್ಕಳ ಅಂದರೆ ಮಕ್ಕಳನ್ನಲ್ಲಿ ಮಕ್ಕಳ ಕಲ್ಯಾಣ ಸಂಬಂಧ ಸಂ ನಾವು ಪ್ರೊಡ್ಯೂಸ್ ಮಾಡಿದಾಗ ಮಕ್ಕಳ ರಕ್ಷಣೆ ಆಗುತ್ತೆ ಒಟ್ಟಾರೆಯಾಗಿ ಈ ಕಾನೂನು ಯಾವ ಹಂತದಲ್ಲಿ ಮಕ್ಕಳ ರಕ್ಷಣೆಗೆ ಸಹಾಯ ಆಗ್ಬೋದು ಅನ್ನೋದು ನನ್ನ ಮುಗು ಪ್ರಶ್ನೆ ಈಗ ಒಂದು ಸಮಸ್ಯೆ ಏನಂತ ಹೇಳಿದರೆ ಈ ಕಾಯ್ದೆಯ ಬಗ್ಗೆ ಜನರಿಗೆ ಅರಿವಿರಬೇಕು ಓಕೆ ಈ ಮಕ್ಕಳ ನ್ಯಾಯ ಕಾಯ್ದೆ ಹೊಸದಾಗಿರೋದ್ರಿಂದ ಹೆಚ್ಚು ಮಾಹಿತಿ ಇಲ್ಲ ಜನರಿಗೆ ಯಾವುದೇ ಸಮಸ್ಯೆ ಬಂದರೂ ಮಕ್ಕಳಿಗೆ ಸಂಬಂಧಪಟ್ಟಂತೆ ಉದಾಹರಣೆಗೆ ಮಕ್ಕಳು ಬಾಲಕಾರ್ಮಿಕ ಆಗಿದ್ದೇನೆ ಒಂದು ಮಗು ಬಾಲಕಾರ್ಮಿಕ ಆಗಿದ್ದಾನೆ ಅಥವಾ ಒಂದು ಸಾಗಾಣಿಕೆ ಅಥವಾ ಮಾರಾಟದಲ್ಲಿ ಸಿಲುಕಿದೆ ಅಥವಾ ಒಂದು ಬೀಜ ಕ್ರಾಸಿಂಗಲ್ಲಿ ಕೆಲಸ ಮಾಡ್ತಾ ಇದೆ ಅಥವಾ ಒಂದು ವೇಷವಾಟಿಕೆಗೆ ಸಿಲುಕಿಕೊಂಡಿದೆ ಅಥವಾ ಬೇರೆ ಒಂದು ಊರಿಗೆ ವಲಸೆ ಹೋಗಿದೆ ಈ ತರದ ಎಲ್ಲ ಮಕ್ಕಳನ್ನು ಕೂಡ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ನೀವು ಹಾಜರುಪಡಿಸಿ ಅವರಿಗೆ ರಕ್ಷಣೆಯನ್ನು ಒದಗಿಸಬಹುದು ಸಾರ್ ಅದಕ್ಕೆ ಆ ಮಕ್ಕಳಿಗೆ ರಕ್ಷಣೆ ಒದಗಿಸಬೇಕಾದದು ಮಕ್ಕಳ ಕಲ್ಯಾಣ ಸಮಿತಿಯ ಕರ್ತವ್ಯ ಅದಕ್ಕೆ ಸರ್ಕಾರದ ಫಂಡ್ ಹಣ ಕೂಡ ಇದೆ ಅದಕ್ಕೆ ವ್ಯವಸ್ಥೆ ಇದೆ ಅಲ್ಲಿ ಊಟ ಬಟ್ಟೆ ಶಿಕ್ಷಣ ರಕ್ಷಣೆ ಎಲ್ಲವೂ ಕೊಡುತ್ತದೆ ತಾವು ಕೂಡ ಒಬ್ರು ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರು ಹೌದು ಓಕೆ ಹಾಗಾಗಿ ಇದು ಜನಗಳಿಗೆ ಜಾಗೃತಿಯಾಗಿ ಅನುಷ್ಠಾನ ಆದರೆ ನಾವು ಮಕ್ಕಳ ಹಕ್ಕುಗಳನ್ನ ರಕ್ಷಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದು ಅನುಷ್ಠಾನ ಆಗದಿದ್ದರೆ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡುವುದಾಗ್ಲಿ ಅದನ್ನು ಅನುಷ್ಠಾನ ಮಾಡುವುದಾಗಲಿ ಕಷ್ಟ ಆಗುತ್ತೆ ನಮ್ಮ ಅಭಿಪ್ರಾಯ ಹೌದು ಓಕೆ ಇನ್ನೊಂದು ಮುಖ್ಯವಾದಂಥ ಅಂಶ ಉದಾಹರಣೆಗೆ ನಾವು ಜೀತ ಪದ್ಧತಿ ಅಂತ ಹೇಳ್ತೀವಿ ಜೀತ ಪದ್ಧತಿ ಅಂತ ಹೇಳಿದ್ರೆ ದೊಡ್ಡವರಿಗೆ ಸಂಬಂಧಪಟ್ಟದ್ದದು ಅದು ದೊಡ್ಡವರೆಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ರೆ ಅದು ಮಕ್ಕಳಿಗೆ ಅದು ಅನ್ವಯಿಸ್ತದ ಅನ್ನೋದ್ರ ಬಗ್ಗೆ ಖಂಡಿತ ಜೀತ ಪದ್ಧತಿ ಅಂದ್ರೆ ಅದು ಎಲ್ಲಾ ಮನುಷ್ಯ ಜೀವಿಗಳಿಗೆ ಸಂಬಂಧಪಟ್ಟದು ದೊಡ್ಡವರು ಅಂತವರು ಅಂತ ಇಲ್ಲ ಇಲ್ಲ ಅದಕ್ಕೆ ಅದ್ರಲ್ಲಿ ಏಜ್ ಲಿಮಿಟೇಷನ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ ಅಂದ್ರೆ ಮನುಷ್ಯರು ಎಲ್ಲಾ ಮನುಷ್ಯರು ಅಂದ್ರೆ ಯಾವುದೇ ವಯಸ್ಸಿನ ಇತಿಮಿತಿ ಇಲ್ಲ ಯಾವುದೇ ವ್ಯಕ್ತಿ ಕೂಡ ಅಂತ ಪರಿಗಣಿಸಬಹುದು ಓಕೆ ಸೊ ಅದನ್ನು ಯಾವ ರೀತಿ ಆ ಜೀತ ಪದ್ಧತಿಯನ್ನು ನಾವು ಕಂಪ್ಲೀಟ್ ನಿಲ್ಲಿಸಿದಾಗ ಮಕ್ಕಳ ವಿಭಾಗಕ್ಕೆ ಯಾಕಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟದವರಿಗೆ ಈಗ ನಾವು ತುಂಬ ಕಡೆ ಅದು ಇರಬಾರದು ಅಂತ ಉಂಟಾಗಿ ಹದಿನೆಂಟು ವರ್ಷದ ಒಳಗಡೆ ಇರುವ ಮಕ್ಕಳಿಗೆ ಜೀತ ಪದ್ಧತಿಯನ್ನು ನಾವು ಅದನ್ನು ನಿಲ್ಲಿಸಲಿದ್ರೆ ಹದಿನೆಂಟು ವರ್ಷ ಮಕ್ಕಳಿಗೆ ಯಾವ ರೀತಿ ಸಹಾಯ ಆಗುತ್ತೆ ಅಂತೇಳಿ ಮಕ್ಕಳಿಗೆ ಜೀತ ಪದ್ಧತಿಯಿಂದ ಅವ್ರನ್ನ ವಿಮುಕ್ತಿಗೊಳಿಸಿದ್ರೆ ಆ ಮಕ್ಕಳಿಗೆ ಸೂಕ್ತವಾದ ಪುನರ್ವಸತಿ ಕಲ್ಪಿಸಲೇಬೇಕು ಸರ್ಕಾರದ ಕರ್ತವ್ಯ ಅದು ಈಗ ಮಕ್ಕಳ ಕಲ್ಯಾಣ ಸಮಿತಿ ಇರು ಇರೋದ್ರಿಂದ ಆ ಮೂಲಕ ಕೂಡ ಮಕ್ಕಳನ್ನ ರಕ್ಷಣೆ ಮಕ್ಕಳಿಗೆ ರಕ್ಷಣೆ ಒದಗಿಸಬಹುದು ಮತ್ತೆ ಆ ಮಕ್ಕಳು ಜೀತ ಪದ್ಧತಿಯಲ್ಲಿ ಇದ್ರೆ ಆ ಮಕ್ಕಳ ಕುಟುಂಬಕ್ಕೆ ತಕ್ಷಣ ಇಪ್ಪತ್ತೈದು ಸಾವಿರ ಸರ್ಕಾರ ಕೊಡಬೇಕು ಅಂತ ಕಾನೂನಿಲ್ಲ ಅದು ಯಾರಿಗೂ ಅನ್ವಯಿಸುತ್ತದೆ ಎಲ್ಲರಿಗೂ ಅನ್ವಯಿಸ ಕುಟುಂಬದಿಂದ ಮಗುವಾಗಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಜೀತ ಪದ್ಧತಿಯಿಂದ ವಿಮುಕ್ತಿಗೊಂಡ ತಕ್ಷಣವೇ ತಹಸೀಲ್ದಾರ್ರ ಒಂದು ವರದಿ ಪ್ರಕಾರ ತಕ್ಷಣ ಇಪ್ಪತ್ತೈದು ಸಾವಿರ ಬಿಡುಗಡೆ ಮಾಡಬೇಕಂತ ಕಾನೂನು ಮಗು ಜೀತಕ್ಕಿದೆ ಅಥವಾ ವ್ಯಕ್ತಿ ಜೀತಕ್ಕಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಇನ್ನೊಂದು ಮುಖ್ಯ ಭಾಗ ಏನಂತ ಹೇಳಿದ್ರೆ ನಾವು ಅಂಗಡಿ ಮತ್ತು ವಾಣಿಜ್ಯ ಕಾಯ್ದೆ ಅಂತೇಳಿ ಹೌದು ಅದರಲ್ಲೂ ಕೂಡ ಮಕ್ಕಳ ಕೆಲಸವನ್ನು ನಿಷೇಧ ಮಾಡಿದ್ದಾರೆ ಇದು ಯಾವ ರೀತಿಯಲ್ಲಿ ಒಂದು ಬಾಲಕನ ಅನುಷ್ಠಾನ ಆದರೆ ಮಾತ್ರ ಅಂತೇಳಿ ತಾವಾಗಲೇ ಹೇಳಿದ್ರಿ ಈ ಅಂಗಡಿ ಮತ್ತು ವಾಣಿಜ್ಯ ಕಾಯ್ದೆಯಲ್ಲೂ ಕೂಡ ಅದೇ ಥರ ಅದು ಯಾವ ರೀತಿ ಮಕ್ಕಳಿಗೆ ಸಹಾಯ ಆಗ್ಬೋದು ಅದನ್ನು ಅನುಷ್ಠಾನ ಮಾಡಿದರೆ ಅಂತೇಳಿ ಅಂದರೆ ಅಲ್ಲಿ ಕೆಲಸ ಮಾಡುವಂಥ ಮಕ್ಕಳಿಗೆ ಇಷ್ಟು ಕೆಲವು ವ್ಯವಸ್ಥೆಗಳನ್ನು ಕಲ್ಪಿಸಿದೆ ಅಂದರೆ ಈಗ ಕೆಲವು ಗಂಟೆಗಳ ಕಾಲ ಮಾತ್ರ ಆ ಮಕ್ಕಳು ಕೆಲಸ ಮಾಡಬೇಕು ಮತ್ತು ಆ ಮಕ್ಕಳಿಗೆ ಕೆಲಸ ಮಾಡೋಕ್ಕೆ ಅನುಕೂಲ ವಾತಾವರಣ ಇರಬೇಕು ಇಶ್ ಕನಿಷ್ಠ ನಾಲ್ಕು ಗಂಟೆಗಿಂತ ಜಾಸ್ತಿ ಅವರು ಕೆಲಸ ಮಾಡಬಾರ್ದು ಮತ್ತು ಅವರಿಗೆ ವಿಶ್ರಾಂತಿ ಕೊಡಬೇಕು ಗಾಳಿ ಬೆಳಕಿರುವಂಥ ಜಾಗ ಬೇಕು ಹ್ಮ್ ಹ್ಮ್ ಈ ರೀತಿಯ ಕೆಲವು ವ್ಯವಸ್ಥೆಗಳನ್ನ ಅಂದ್ರೆ ಅದು ಹೆಜಾರೆ ಅಪಾಯಕಾರಿ ಕ್ಷೇತ್ರ ಅಲ್ಲದೇ ಇರೋ ಕ್ಷೇತ್ರ ಅಲ್ಲದ ಕ್ಷೇತ್ರಗಳಲ್ಲಿ ಅಪಾಯಕಾರಿ ಕ್ಷೇತ್ರದಲ್ಲಿ ಸಂಪೂರ್ಣ ನಿಷೇಧ ನಿಷೇಧವಾಗಿದೆ ಮಕ್ಕಳನ್ನು ಇಟ್ಕೊಳ್ಳುವ ಹಾಗೆ ಇಲ್ಲ ಇಟ್ಕೊಳ್ಳುವ ಯಾವ ಅಂಗಡಿಗಳಲ್ಲಿ ಈ ಆಕ್ಟ್ನಡಿಯಲ್ಲಿ ಸುಮಾರು ಎಪ್ಪತ್ತೆರಡು ಕ್ಷೇತ್ರಗಳನ್ನ ನಿಷೇಧ ಮಾಡಿರೋ ಹಿನ್ನೆಲೆಯಲ್ಲಿ ಅದು ಆ ಕಾಯ್ದೆ ಅನುಷ್ಠಾನದಲ್ಲಿ ತನ್ನಿಂತಾನೇ ಮಕ್ಕಳ ಹಕ್ಕುಗಳು ನಾವ್ ಅನುಷ್ಠಾನ ಆಗುತ್ತೆ ಸಪರೇಟ್ ಆಗಿ ಕೆಲಸ ಮಾಡ್ಬೇಕಾದ ಅಗತ್ಯನೇ ಇಲ್ಲ ಅಂತ ತಮ್ಮ ಅಭಿಪ್ರಾಯ ಹೌದು ಆ ಮಗು ಎಲ್ಲೋ ಒಂದು ಕೆಲಸಕ್ಕೆ ಹೋದ್ರೆ ಉಲ್ಲಂಘನೆ ಆಗತ್ತೆ ಕೆಲಸಕ್ಕೆ ಹೋಗದೇ ಇದ್ದ ಪಕ್ಷದಲ್ಲಿ ಸುಮಾರು ಐವತ್ತು ಶೇಕಡ ಮಕ್ಕಳ ಹಕ್ಕುಗಳು ಅವ್ರ ಹಕ್ಕುಗಳನ್ನ ಅನುಭವ ಆಗುತ್ತೆ ರಕ್ಷಣೆ ಆಗುತ್ತೆ ಅವ್ರು ಅನುಭವಿಸ್ತಾ ಇರ್ತಾರೆ ಎರಡೂ ಕಾಯ್ದೆಯನ್ನು ನೋಡಿ ಒಳ್ಳಿ ಮತ್ತೆ ಇನ್ನೊಂದು ಅಂಶ ಕೂಡ ಇದೆ ಈ ಕನಿಷ್ಠ ವೇತನ ಕಾಯ್ದೆ ಅಂತ ಒಂದಿದೆ ಮಿನ ಕನಿಷ್ಠ ವೇತನ ಕಾಯ್ದೆ ಈಗ ಪ್ರತಿಯೊಬ್ಬರಿಗೆ ಕೂಡ ಒಂದು ವೇತನವನ್ನ ನಿಗದಿಪಡಿಸಿದೆ ಅದು ಪ್ರತಿ ಸರ್ಕಾರ ಪ್ರತಿ ರಾಜ್ಯದಲ್ಲಿ ಮಾಡುತ್ತೆ ಪ್ರತಿ ಕ್ಷೇತ್ರದಲ್ಲಿ ಅದು ಒಂದು ಅಂತ ಕನಿಷ್ಠ ವೇತನವನ್ನ ನಿಗದಿ ನಿಗದಿಪಡಿಸಿರ್ತಾರೆ ಸೊ ಆ ಕನಿಷ್ಠ ವೇತನವನ್ನ ದೊಡ್ಡವರಿಗೆ ಒದಗಿಸಿದ್ರೆ ಮಕ್ಕಳ ಕೆಲಸಕ್ಕೆ ಹೋಗುವ ಅವಶ್ಯಕತೆನೆ ಇರೋದಿಲ್ಲ ಅನಿವಾರ್ಯತೆ ಬರೋದೇ ಇಲ್ಲ ಅಂದ್ರೆ ಈಗ ಬಹಳಷ್ಟು ಜನರಿಗೆ ಕಡಿಮೆ ಕೂಲಿಯನ್ನು ಕೊಡೋದ್ರಿಂದ ಕನಿಷ್ಠ ವೇತನಕ್ಕಿಂತ ಕಡಿಮೆ ಕೊಡೋದ್ರಿಂದ ಬಹಳಷ್ಟು ಮಕ್ಕಳನ್ನು ಅವರು ಕೆಲಸಕ್ಕೆ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಹಾಗಾದ್ರೆ ಕನಿಷ್ಠ ಕೂಲಿ ವೇತನ ಅನುಷ್ಠಾನ ಆದರೆ ನಾವು ಎಷ್ಟೋ ಮಕ್ಕಳ ಹಕ್ಕುಗಳು ಅನುಭವಿಸುವ ಮಾಡಬಹುದು ಆ ಮಕ್ಕಳೆಲ್ಲ ಶಾಲೆಗೆ ಹೋಗುವಂತ ಒಂದು ಪರಿಸ್ಥಿತಿ ಸರಿಯಾಗಿ ದೊಡ್ಡವರಿಗೆ ಕೂಲಿ ಕೊಡದೇ ಇರುವುದರಿಂದ ಮಕ್ಕಳು ಕೂಡ ಕೆಲಸಕ್ಕೆ ಹೋಗೋ ಸ್ಥಿತಿ ನಿರ್ಮಾಣ ಆಗಿರ್ತದೆ ಅಂತ ಹೇಳಿ ಹಾಗಾಗಿ ಕನಿಷ್ಠ ಕೂಲಿ ವೇತನ ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಅನುಷ್ಠಾನಕ್ಕೆ ತಂದ್ರೆ ಮಕ್ಕಳ ಹಕ್ಕುಗಳು ಅನಶ ರಕ್ಷಣೆ ಅನು ರಕ್ಷಣೆ ಆಗುತ್ತೆ ಮತ್ತು ಅವರ ಸಂತೋಷ ಬಾಬುರಾಜ ಪ್ರತಿಯೊಂದು ಮಗುವಿಗೂ ಅವರ ಹಕ್ಕುಗಳನ್ನ ಅನುಭವಿಸಲು ಬಿಡಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಮಹಾ ಅಪರಾಧ ಬಾಲಕಾರ್ಮಿಕ ಪದ್ಧತಿ ಮತ್ತು ಬಾಲ್ಯ ವಿವಾಹ ತಕ್ಷಣ ನಿಲ್ಲಿಸಿ ಮಕ್ಕಳ ರಕ್ಷಣೆಗೆ ಮುಂದಾಗಿ ದೀಪ ಎಲ್ಲರ ಮನೆಯಲ್ಲೂ ದೀಪ ಅವರ ಬಯಕೆ ಕಿಶನ್ ರವರವರೇ ತಾವು ಸುಮಾರು ಹದಿನೈದು ವರ್ಷಗಳಿಂದ ರಾಯಚೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಈ ಸ್ವಯಂ ಸೇವಾ ಸಂಸ್ಥೆಗಳು ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತೇಳಿ ತಾವು ನಿಮ್ಮ ಅಭಿಪ್ರಾಯವನ್ನು ಹೇಳ್ತೀರಿ ಪ್ರಾರಂಭದಲ್ಲಿ ಈಗಾಗಲೇ ಜಿಲ್ಲೆಯಲ್ಲಿ ಸುಮಾರು ಸ್ವಯಂ ಸಂಸ್ಥೆಗಳು ಮಕ್ಕಳು ಕೆಲಸ ಮಾಡ್ತಾ ಇದ್ದಾವೆ ಸೊ ಮುಖ್ಯವಾಗಿ ಹಳ್ಳಿಯಲ್ಲಿ ಕೆಲಸ ಮಾಡುವಾಗ ಹೆಚ್ಚು ಮಗುವನ್ನ ಹಕ್ಕು ರಕ್ಷಣೆ ಮಾಡಬೇಕಾದ್ರೂ ಕುಟುಂಬದಲ್ಲಿ ಹೆಚ್ಚು ಅವಕಾಶ ಇದೆ ಅಲ್ಲಿ ಕುಟುಂಬದಲ್ಲಿ ಮೇಲೆ ಕೇಂದ್ರ ಬಿಂದುವುದು ಓಕೆ ಎರಡನೇದು ಈಗ ಬೇರೆ ಬೇರೆ ಸಮಾಚಾರ ಕೆಲಸ ಮಾಡ್ತಾ ಇದ್ರೂ ಸಹಿತ ಶಾಲೆಗಳಲ್ಲಿ ಸಹಿತ ಅವ್ರಿಗೆ ಮಕ್ಕಳಿಗೆ ಹಕ್ಕುಗಳು ಸಿಗ್ತಾ ಇದ್ದಾವೆ ಕೆಲವು ವಿಚಾರಗಳಲ್ಲಿ ಅವರು ಅನುಭವಿಸ್ತಾ ಇದ್ದಾರೆ ಮೂರನೇದಾಗಿ ಈಗಾಗಲೇ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಿರುವಾಗ ಬಹಳಷ್ಟು ಮಕ್ಕಳು ಈ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಅಲ್ಲಿ ಆರ್ಥಿಕ ದುರ್ಬಲತೆಗಳಿರ್ಬೋದು ಅಥವಾ ಪಾಲಕರ ಒಂದು ಆಸಕ್ತಿ ಕಡಿಮೆಯಿಂದ ಇರ್ಬೋದು ಸೊ ಅಥವಾ ವಲಸೆ ಹೋಗುವಂಥ ಪ್ರಸ್ತಿನ ಇರ್ಬೋದು ಬೇರೆ ಬೇರೆ ಕಾರಣಗಳಿರ್ಬೋದು ಆದರೆ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಈ ಬಾಲಕಾರ್ಮಿಕ ನಿರ್ಮೂಲ ಏನೋ ಯೋಜನೆ ಬಂದಿದೆ ಸೊ ಅದರಡಿಯಲ್ಲಿ ಸುಮಾರು ಇಪ್ಪತ್ತಾರು ಶಾಲೆಗಳನ್ನು ನಡೀತಾ ಇದೆ ಅದರಲ್ಲಿ ಮಕ್ಕಳ ಒಂದು ಹಕ್ಕುಗಳ ಬಗ್ಗೆ ಈಗಾಗಲೇ ಅಲ್ಲಿರುವಂಥ ಶಾಲೆ ಮಕ್ಕಳಿಗೂ ಸಿಗುವಂಥ ಒಂದು ಪ್ರಸ್ತುತ ನಿರ್ಮಾಣ ಆಗಿದೆ ಆಗಿದೆ ಮತ್ತು ನಿರೀಕ್ಷಾ ಮಟ್ಟಕ್ಕೆ ಆಗಿಲ್ಲ ಅಂತ ನನ್ನ ಅಭಿಪ್ರಾಯ ನಿರೀಕ್ಷಿತ ಮಟ್ಟಕ್ಕೆ ಅಭಿಪ್ರಾಯ ಈಗ ನೀವು ಒಬ್ಬರು ಸ್ವಯಂ ಸೇವಾ ಸಂಸ್ಥೆಯ ಒಂದು ಸಂಸ್ಥೆ ಸಂಸ್ಥೆಯ ಆಗಿದ್ದೀರಿ ಹಾಗೂ ನಮ್ಮ ಜಿಲ್ಲೆಯ ಸ್ವಯಂ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರೂ ಆಗಿದ್ದೀರಿ ಈಗ ನಿಮ್ಮ ಸ್ವಂತ ಅನುಭವದಲ್ಲಿ ಹತ್ತಿ ಬೀಜ ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡಿದಿರಿ ಅಂತ ಹೇಳಿದ್ರೆ ಎಷ್ಟು ಮಕ್ಕಳನ್ನ ತಮ್ಮ ಸಂಸ್ಥೆ ಮುಖಾಂತರ ಈಗಾಗಲೇ ಸುಮಾರು ಎರಡ್ ಸಾವಿರದ ಏಳ್ನೂರ ಮಕ್ಕಳನ್ನ ನಾವು ಮುಖ್ಯವಾಗ್ ತಗಿರುವಂತ ಇಪ್ಪತ್ ಪರ್ಸೆಂಟ್ ಬಿಟ್ಟಿದ್ದಾರೆ ಮತ್ತೆ ಬೇರೆ ಕಡೆ ವಲಸೆ ಹೋಗುವಂಥದ್ದು ಆ ತರ ಆಗಿದೆ ಅದು ಏಜು ವಯಸ್ಸನ್ನು ಮಕ್ಕಳು ಆಗಿರ್ಬೋದು ಹದಿನೆಂಟು ಹದಿನಾಲ್ಕು ಬಿಟ್ಟಿದ್ದಾರೆ ಎಷ್ಟು ಸ್ವಯಂ ಸೇವಾ ಸಂಸ್ಥೆಗಳು ರಾಯಚೂರಲ್ಲಿ ಈ ಹಾಲ ಕಾರ್ಮಿಕ ಪದ್ಧತಿಗೆ ಅಥವಾ ಮಕ್ಕಳ ಹಕ್ಕುಗಳ ಬಗ್ಗೆ ಕೆಲಸ ಮಾಡ್ತಾ ಇದೆ ನಮ್ಮ ನನಗೆ ಗಮನದಲ್ಲಿ ಬರುವಂತದ್ದು ಸುಮಾರು ಒಂದು ಒಂಬತ್ತು ಎನ್ ಜಿಗಳು ಇರಬಹುದು ಕೆಲಸ ಮಾಡ್ತಾ ಇದೆ ಅವರು ಬಾಲಕಾರ ಪದ್ಧತಿ ನಿರ್ಮೂಲನೆಗೆ ಕೆಲಸ ಮಾಡುವುದರಿಂದ ಯಾವ ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ಅಥವಾ ಜಿಲ್ಲಾಡಳಿತಕ್ಕೆ ಅಥವಾ ನಮ್ಮ ಮಕ್ಕಳಿಗೆ ಅದು ಸಹಾಯ ಆಗುತ್ತೆ ಅಂತೇಳಿ ತಾವು ಭಾವಿಸ್ತೀವಿ ಸಹಾಯ ಸಂಪೂರ್ಣ ಆಗದೆ ಇರಬಹುದು ಮತ್ತು ವಾತಾವರಣ ನಿರ್ಮಾಣ ಆಗಲಿಕ್ಕೆ ಅವಕಾಶ ಇದೆ ಈಗಾಗಲೇ ಶಾಲೆಯಿಂದ ಹೊರಗೆ ಶಾಲೆ ಸೇರಿಸುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಮಾಡ್ತಾ ಇದ್ರಿ ಮತ್ತೆ ಈಗಾಗಲೇ ಆ ಮಕ್ಕಳಿಗೆ ಆರ್ಥಿಕ ದುರ್ಬಲ ಇದ್ರೆ ಅಥವಾ ಮೈಗ್ರೇಷನ್ ಹೋಗುವಂತ ಮಕ್ಕಳಿಗೆ ಆರ್ಬಿ ಸಿ ಅಂತ ಓಪನ್ ಮಾಡ್ತಾ ಇದ್ದಾರೆ ಆಮೇಲೆ ದುಡಿತರ ಮಕ್ಕಳನ್ನ ಒಂದ್ ಕಡೆ ಬೆಳಿಗ್ಗೆ ಶಾಲೆಗೆ ಸಾಯಂಕಾಲವರು ಇದ್ದು ಮತ್ತೆ ಮನೆಗೆ ಹೋಗುವಂತ ಶಾಲೆಗಳಿಗೆ ಇರುವಂತಹ ಆಮೇಲೆ ಕೆಲವು ವರ್ಷಕ್ಕೆ ಆಗುವಂತಹ ವರ್ಷದ ನೆಲೆಗಳ ಮಾಡಿದ್ದಾರೆ ಒಂದು ವರ್ಷ ಅಲ್ಲೇ ಇರಬೇಕು ಅಲ್ಲಿ ಓದಬೇಕು ಅನ್ನೋ ಭಾವೇ ಕಲಿಕೆ ಕಾರ್ಯಕ್ರಮ ಮಾಡ್ತಾ ಇದೆ ಸೊ ಮೊದಲಾಗಿ ಸರ್ಕಾರದಿಂದ ಮಾಡುವಂತಹ ಶಾಲೆಗಳು ಬಹಳಷ್ಟು ಇದಾವೆ ಬೇರೆ ಬೇರೆ ಆರ್ಥಿಕ ಸಹಾಯ ತಗೊಂಡು ಕೆಲಸ ಮಾಡುತ್ತೆ ಈ ಮಕ್ಕಳನ್ನ ಬಿಡಿಸುವುದು ದಾಖಲಿಸುವುದು ಅದು ಬಿಟ್ಟು ಸಮುದಾಯ ಆಧಾರಿತವಾಗಿ ಈ ಸ್ವಯಂ ಸೇವಾ ಸಂಸ್ಥೆಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಸಮುದಾಯದಲ್ಲಿ ಇದನ್ನೇ ಸ್ವಸಾಯ ಮಹಿಳಾ ಗುಂಪುಗಳ ಜಾಗೃತಿ ಮೂಡಿಸಿದ ಕಾರ್ಯಕ್ರಮ ಆಮೇಲೆ ಎಸ್ ಡಿ ಎಂ ಸಿ ಅವ್ರಿಗೂ ಈ ಶಾಲೆ ಸಲಹಾ ಸಮಿತಿಗಳನ್ನು ಅವರು ಜಾಗೃತಿ ಮಾಡಿಸ್ ಕಾರ್ಯಕ್ರಮ ಎಸ್ ಡಿ ಎಂ ಸಿ ಅವರೇ ಅನಕ್ಷರಸ್ಥರಾಗಿದ್ರೆ ಅವರಿಗೆ ಫಸ್ಟ್ ತಿಳುವಳಿಕೆ ಮಹಿಳಾ ಸಂಘಗಳಿಗೆ ಎಸ್ ಡಿಎಂಗೆ ಯುವಕ ಸಂಘದವ್ರಿಗೂ ಕಾರ್ಯಕ್ರಮ ಕಿಶನ್ ಅವರ ನೀವು ಯುವಕ ಸಂಘ ಶಬ್ದ ಬಳಸಿದ ತಕ್ಷಣ ನನಗೆ ತಕ್ಷಣ ನನ್ನ ಮನಸ್ಸಲ್ಲಿ ಬರುವಂತದ್ದು ಯುವಕರು ಮನಸ್ಸು ಮಾಡಿದ್ರೆ ಬಹಳ ದೊಡ್ಡ ಬದಲಾವಣೆಯನ್ನ ಆ ಪ್ರತಿ ಹಳ್ಳಿಯಲ್ಲಿ ತರಬಹುದು ಯಾವ ರೀತಿಯಲ್ಲಿ ನೀವು ಯುವಕ ಸಂಘದವರನ್ನ ತಯಾರು ಮಾಡ್ತಿರೋ ಸೊ ಈಗಾಗಲೇ ತಯಾರಾಗಿರುವಂತಹ ಸಂಘಗಳು ಬಹುಶಃ ಬಾಲಕಾರ್ಮಿಕರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲುವಂತ ಗುಂಪುಗಳು ಜಾಸ್ತಿ ಓಕೆ ಅವ್ರಿಗೆ ಮಾಹಿತಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಹಕ್ಕುಗಳ ಬಗ್ಗೆ ಸರಿಯಾದ ಜಾಗೃತಿ ಅವ್ರಿಗೆ ಜಾಗೃತಿ ಇಲ್ಲ ಸೊ ಆ ದಿಸಲೆ ನೋಡಿದಾಗ ನಾವು ಈಗ ಆ ಯುವಕ ಸಂಘದನ್ನ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಮಾಡಬೇಕು ತುಂಬಾ ಅವಶ್ಯಕತೆ ಇರುವಂತ ಮಾಡಿದೀರ ಲಾಭ ಆಗುತ್ತೆ ಜೊತೆ ಅವ್ರಿಗೆ ಬಹಳಷ್ಟು ಅವಕಾಶಗಳಿವೆ ಯುವಕರನ್ನ ಹೋಗಿ ಹಳ್ಳಿಯಲ್ಲಿ ಹೋಗಿ ಮಕ್ಕಳನ್ನ ಸರ್ವೆ ಮಾಡಿ ಶಾಲೆ ಸೇರಿಸುವಂತ ಅವಕಾಶ ಬಹಳಷ್ಟು ಇದಾವೆ ಅವಕಾಶ ನೀವು ಈಗ ಕೇಳುಗರಿಗೆ ಎಲ್ಲ ಯುವಕ ಸಂಘಗಳು ಈ ರೀತಿಯಲ್ಲಿ ಕೆಲಸ ಮಾಡಬೇಕನ್ನೋ ಸಂದೇಶ ಮತ್ತೆ ಮಹಿಳಾ ಸಂಘಗಳು ಯಾವ ರೀತಿ ಮಹಿಳಾ ಸಂಘಗಳು ಈಗ ನಮ್ಮ ಭಾಗದಲ್ಲಿ ಸುಮಾರು ತೊಂಬತ್ತು ವರ್ಷ ಅನಶರಿಸ ಇದ್ರ ಬಗ್ಗೆ ಜಾಸ್ತಿ ಆಳವಾಗಿ ಹೇಳಿದ್ರು ಅವರಿಗೆ ಮನಸ್ಸಿಗೆ ಹೋಗ್ಲಿಕ್ಕೆ ಆ ವಿಚಾರದಲ್ಲಿ ಕೆಲಸ ಮಾಡ್ಲಿಕ್ಕೆ ಗುಂಪಿನಲ್ಲಿ ಯಾರು ಕೆಲಸ ಕಳಿಸಬಾರದು ಅನ್ನೋ ಮಟ್ಟಗೂ ಗುಂಪುಗಳು ಬಂದವೆ ಎಲ್ಲ ನಮ್ಮ ಇರುವಂತಹ ಮಕ್ಕಳೆಲ್ಲರೂ ಶಾಲೆಗೆ ಹೋಗ್ಬೇಕು ಅನ್ನೋದು ಈಗಾಗಲೇ ಅದನ್ನು ಕ್ರಿಯೆ ನಡೀತಾ ಇದೆ ಕೆಲಸ ಮಾಡ್ತಾ ಇದೀವಿ ನಾವು ಮಾಡ್ತಾ ಇದೀವಿ ಜನಚೇತನ ಎಷ್ಟು ಕ್ಷೇತ್ರದಲ್ಲಿ ಯಾವ ಯಾವ ಏರಿಯಾದಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀವಿ ನಾವ್ ಈಗ ರಾಯಚೂರು ತಾಲೂಕಿನ ಒಂದು ಅರವತ್ತು ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಅದು ಸ್ಪೆಷಲ್ ಆಗಿ ಕಾಟನ್ ಸೀಸ್ ನಲ್ಲಿ ಕೆಲಸ ಮಾಡುವಂತಹ ಮಕ್ಕಳು ಕೆಲಸ ಮಾಡ್ತಾ ಇದ್ವಿ ಹೆಚ್ಚಾಗಿರುವಂತದ್ದು ಮತ್ತು ಎರಡನೇದು ಯಾದಗಿರಿಲಿ ಒಂದು ಐದು ಪಂಚಾಯತ್ ಕೆಲಸ ಮಾಡ್ತಿದ್ರು ಈಗ ಈ ತರ ಎಷ್ಟು ಮಹಿಳಾ ಸಂಘಗಳು ತಮ್ಮ ಎಲ್ಲ ಮಕ್ಕಳನ್ನ ಶಾಲೆ ಕಳಿಸುವ ಹಾಗೆ ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಈಗ ಅಲ್ಲಿ ಪ್ರಥಮ ಹಂತದಲ್ಲಿ ನಾವು ಅವ್ರ ಜಾಗೃತಿ ಒಂದು ಶಿಬಿರವನ್ನು ಮಾಡಿದಿವಿ ಸೊ ಈ ಮಕ್ಕಳ ಹಕ್ಕುಗಳ ರಕ್ಷಣೆ ಬಗ್ಗೆನು ಸ್ವಲ್ಪ ಮಾತಾಡಿದಿನಿ ಅವ್ರಿಗೆ ಸೊ ಬರುವ ಜನವರಿ ಒಳಗೆ ಸುಮಾರು ಒಂದು ಐವತ್ತು ಅರವತ್ತು ಗುಂಪುಗಳನ್ನ ಹಂತದಲ್ಲಿ ಇದೆ ಬಾಲಕಾರ್ಮಿಕರಹಿತ ಸಹಾಯ ಗುಂಪುಗಳಿಗೆ ಆಲೋಚನೆ ಮಾಡ್ತಾ ಇದೀವಿ ಅದು ನೋಡುವ ಜಿಲ್ಲಾ ಆಡಳಿತ ಸಹಕಾರ ಮತ್ತು ಪೊಲೀಸ್ ಇಲಾಖೆ ಹಾಗಾದ್ರೆ ಇನ್ನೊಂದು ಇನ್ನೊಂದು ಒಂದು ತಿಂಗಳ ಒಳಗಾಗಿ ಸಂಘಗಳು ಬಹಳ ಒಳ್ಳೆ ವಿಚಾರ ಈಗ ನೀವು ಇನ್ನೊಂದು ಶಬ್ದ ಬಳಸಿದ್ರೆ ಗ್ರಾಮ ಪಂಚಾಯತ್ ನೋರನ್ನು ಸೇರಿಸಿಕೊಳ್ಳಲಿಕ್ಕೆ ಇಷ್ಟಪಡ್ತೀರಿ ಅಂತೇಳಿ ಯಾವ ರೀತಿ ಗ್ರಾಮ ಪಂಚಾಯತ್ಗಳು ನಿಮಗೆ ಸ್ಪಂದಿಸ್ತಾ ಇದಾರೆ ಗ್ರಾಮ ಪಂಚಾಯತ್ ಮಕ್ಕಳ ಬಗ್ಗೆ ಯಾವ್ದು ಅಜೆಂಡನ್ನು ಇಟ್ಕೊಂಡು ಮಾತಾಡ್ತಾ ಇಲ್ಲ ಮಾತಾಡಿಲ್ಲ ಬರೇ ಮನೆ ನೀರು ಕುಡಿಯ ನೀರು ಸ್ವಚ್ಛಾಲಯ ಬಗ್ಗೆ ಸಾಲ ಬಗ್ಗೆ ಮಾತಾಡ್ತಾರೆ ಆದ್ರೆ ಈಗ ಬಹುಶಃ ಜನವರಿಯಿಂದ ನಾವು ಅನ್ಕೊಂಡು ಪ್ರತಿಯೊಂದು ಗ್ರಾಮ ಪಂಚಾಯತಿ ಅಜೆಂಡ ಮಕ್ಕಳದ ಒಂದು ಅಜೆಂಡ ಇಟ್ಕೊಂಡು ಮಾತಾಡಬೇಕು ಶಾಲೆ ಬಗ್ಗೆ ಆಗಿರ್ಬೋದು ಬಾಲಕರ್ಮಕ್ಕೆ ಆಗಿರ್ಬೋದು ಒಟ್ಟಾರೆ ಮಹಳ್ಳ ಎಷ್ಟು ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ ಎಷ್ಟು ಜನ ಮೈಗ್ರೇಷನ್ ವಲಸೆ ಹೋಗಿದ್ದಾರೆ ಎಷ್ಟು ಮಕ್ಕಳು ಬೇರೆ ಕಡೆ ಕೆಲಸ ಹೋಗಿ ಇದರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಗ್ರಾಮ ಪಂಚಾಯತಿ ಇರಬೇಕು ಅನ್ನೋ ಬಗ್ಗೆ ನಾವು ಮೂರನೇ ಹಂತಕ್ಕೆ ಅದನ್ನು ಮಾಡಬೇಕು ಅನ್ಕೊಂಡಿದ್ದೀನಿ ಓಕೆ ಕಿಶನ್ ಅವರೇ ತಾವು ಒಂದು ಸ್ವಯಂ ಸೇವಾ ಸಂಸ್ಥೆಯ ಒಕ್ಕೂಟದ ಅಧ್ಯಕ್ಷರಾಗಿ ಹಲವಾರು ಯೋಜನೆಗಳ ಅನುಷ್ಠಾನ ಮಾಡ್ತಾ ರಾಯಚೂರಿಗೆ ಉತ್ತಮವಾದಂಥ ಕಾಣಿಕೆಯನ್ನು ಕೊಡ್ತಾ ಇದ್ದೀರಿ ಮತ್ತು ಸ್ವೈಯಕ್ತಿಕವಾಗಿ ಕೂಡ ನೀವು ಅದರ ನಿಮ್ಮದೇ ಆದಂಥ ಒಂದು ಕಾಣಿಕೆಯನ್ನು ಕೊಡ್ತಾ ಅದು ಖಂಡಿತವಾಗಿ ಯಶಸ್ವಿಯಾಗುತ್ತೆ ನಮ್ಮ ರಾಯಚೂರ ಮಕ್ಕಳಿಗೆ ಅವರು ಅವರ ಹಕ್ಕುಗಳನ್ನು ಅನುಭವಿಸ್ತಾರೆ ಅಂತ ಭಾವಿಸ್ತೀನಿ ಇಲ್ಲಿವರೆಗೆ ಬಂದಿದ್ದಕ್ಕೆ ನಮಸ್ಕಾರ ನಮಸ್ಕಾರ ಬಾಬುರಾಜವರೇ ಕೊನೆಯದಾಗಿ ಒಂದಷ್ಟು ವಿಚಾರಗಳನ್ನು ಹೇಳಿ ಈಗ ನಮ್ಮಲ್ಲಿ ತಾವು ಐದಾರು ಕಾನೂನುಗಳನ್ನು ಹೇಳಿದ್ರಿ ಈ ಕಾನೂನು ಗ್ರಾಮೀಣ ಮಟ್ಟದಲ್ಲವರೆಗೆ ಮುಟ್ಟಿ ಆ ಕಾನೂನುಗಳು ಅನುಷ್ಠಾನ ಆಗುವುದರ ಜೊತೆಗೆ ಏನೆಲ್ಲ ಕ್ರಮಗಳನ್ನು ಸಮುದಾಯ ಇರ್ಬೋದು ಇಲಾಖೆಗಳಿರ್ಬೋದು ಕೈಗೊಂಡರೆ ಅದು ಇನ್ನೂ ಉತ್ತಮವಾಗಿ ಅನುಷ್ಠಾನ ಆಗುತ್ತೆ ಅಂತೇಳಿ ತಾವು ಭಾವಿಸಿದ್ದೀರಿ ತಮ್ಮ ಅನುಭವದಲ್ಲಿ ಜಿಲ್ಲಾಡಳಿತ ಮತ್ತು ಬೇರೆ ಬೇರೆ ಇಲಾಖೆಗಳು ಎಲ್ಲವೂ ಸೇರಿ ಮತ್ತೆ ಇಲ್ಲಿ ಸ್ವಯ ಈ ಕಿಶನ್ರಾವ್ ಅವರು ಹೇಳಿದಾಗೆ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟಗಳು ಇವರೆಲ್ಲರೂ ಸೇರಿ ಒಟ್ಟಿಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮೊದಲನೇದಾಗಿ ಕೈಗೊಳ್ಳಬೇಕು ಅದು ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಭಾಳಷ್ಟು ಸಕ್ರಿಯವಾಗಿ ಎಲ್ಲರೂ ಭಾಗವಹಿಸುವಂತೆ ಮಾಡಿದರೆ ಅದು ನಿಜವಾಗಿ ಜನರಿಗೆ ಮುಟ್ಟುತ್ತೆ ಅದಲ್ಲದೆ ಅದ್ರ ಜೊತೆಗೆ ಈಗ ಹಳ್ಳಿ ಮಟ್ಟದಲ್ಲಿ ಇರುವಂತಹ ಈಗ ನೀವು ಹೇಳಿದಾಗೆ ಯುವಕ ಸಂಘಗಳು ಮತ್ತು ಮಹಿಳಾ ಸಂಘಗಳು ಮತ್ತೆ ಮಕ್ಕಳ ಗುಂಪುಗಳನ್ನೇ ಬಹಳಷ್ಟು ಕೆಲಸಗಳು ಮಾಡಬಹುದು ಮಕ್ಕಳ ಹಕ್ಕುಗಳ ಕ್ಲಬ್ ಅಂತೇಳಿ ಮಕ್ಕಳ ಹಕ್ಕುಗಳ ಕ್ಲಬ್ನೇ ಮಾಡಿ ಆ ಮಕ್ಕಳ ಮೂಲಕ ಸಾಕಷ್ಟು ಮಕ್ಕಳಿಗೆ ಸಂದೇಶವನ್ನು ಮುಟ್ಟಿಸುವಂತ ಕೆಲಸಗಳನ್ನು ಮಾಡಬಹುದು ಮಾಡಬಹುದು ಈಗ ಹಾಗಾದ್ರೆ ಬರೀ ಕಾನೂನುಗಳು ಒಂದೇ ಅಲ್ಲ ಬೇರೆ ಸಮುದಾಯ ಆಧಾರಿತ ಚಟುವಟಿಕೆಗಳು ಸಹಭಾಗಿತ್ವದಿಂದ ಆಗ್ಬೇಕು ಅಂತ ಹೇಳಿ ಸಮುದಾಯವೇ ಮುಂದಟಿಸಬೇಕು ಇದನ್ನೆಲ್ಲ ಕಾನೂನು ಅಸ್ತ್ರವಾಗಿ ಅವರ ಜೊತೆಗೆ ಇರುತ್ತೆ ಇಲ್ಲ ಕಾನೂನಿನಿಂದ ಮಾತ್ರ ಎಲ್ಲವೂ ಪರಿಹಾರ ಆಗಲ್ಲ ಹಾಗಾದ್ರೆ ಕಾನೂನುಗಳನ್ನು ಅನುಷ್ಠಾನ ಮಾಡಬೇಕು ಜೊತೆಗೆ ಸಹಭಾಗಿತ್ವ ಮತ್ತು ಜನ ಜಾಗೃತಿ ಆಗುವಂತ ಕಾರ್ಯಕ್ರಮ ಈಗ ಒಂದು ಗ್ರಾಮ ಪಂಚಾಯತ್ನವರು ಈ ಕಾನೂನುಗಳನ್ನ ಅನುಷ್ಠಾನ ಮಾಡ್ಲಿಕ್ಕೆ ಅವರಿಗೆ ಪವರ್ ಇದೆಯಾ ಅಥವಾ ಅಧಿಕಾರ ಇದೆಯಾ ಖಂಡಿತ ಗ್ರಾಮ ಪಂಚಾಯತ್ ಮುಖ್ಯವಾಗಿ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲಾ ಮಕ್ಕಳ ಶಿಕ್ಷಣವನ್ನು ಖಾತ್ರಿಪಡಿಸಬೇಕು ಅವರದನ್ನ ಅಧಿಕೃತವಾಗಿ ದೃಢೀಕರಿಸಬೇಕು ದೃಢೀಕರಿಸಿ ಎಲ್ಲ ಪ್ರತಿಯೊಬ್ಬ ಮಗು ಕೂಡ ಶಾಲೆಯಲ್ಲಿ ಇದ್ದು ಕಲಿಬೇಕು ಆ ಶಾಲೆಯಲ್ಲಿ ಎಲ್ಲಾ ಮಕ್ಕಳು ಹೋಗುವಂತೆ ನೋಡ್ಕೊಳ್ಳೋದು ಗ್ರಾಮ ಪಂಚಾಯತ್ ಜವಾಬ್ದಾರಿ ಕರ್ತವ್ಯ ಆಗುತ್ತೆ ಈಗ ಅವರೊಂದು ಅನುಷ್ಠಾನ ಮಾಡಲಿಕ್ಕೆ ಆಗದೇ ಇದ್ದಾಗ ಯಾವ ರೀತಿಯ ಕ್ರಮ ನಾವು ಗ್ರಾಮ ಪಂಚಾಯತ್ ಮೇಲೆ ಏನರ್ ತಗೊಳ್ಳಿಕ್ಕೆ ಸಾಧ್ಯ ಆಗತ್ತಾ ಏನಾದ್ರೂ ಇದೆ ಅಂದ್ರೆ ಈಗ ಗ್ರಾಮ ಪಂಚಾಯತಿ ಪಂಚಾಯತಿ ರಾಜ್ ಕಾಯ್ದೆಯಲ್ಲಿ ಶಿಕ್ಷಣ ಸಮಿತಿ ಅಂತ ಇದೆ ಈಗ ಸೌಲಭ್ಯ ಸಮಿತಿ ಅಂತ ಬರುತ್ತೆ ಸಮಿತಿ ಸಮಿತಿ ಹೌದು ಅದರಲ್ಲಿ ಎಸ್ ಡಿ ಎಂ ಸಿ ಬರುತ್ತೆ ಅದರಲ್ಲಿ ಶಿಕ್ಷಣ ಕೂಡ ಇದೆ ಶಿಕ್ಷಣಕ್ಕೆ ಬಡ್ಜೆಟ್ ಕೂಡ ಇದೆ ಆ ಶಿಕ್ಷಣದ ಬಡ್ಜೆಟ್ ಅದ್ರಲ್ಲಿ ಎಷ್ಟು ಹಣ ಬರುತ್ತೆ ಹಣ ಸಾಮಾನ್ಯವಾಗಿ ಖರ್ಚೆ ಆಗೋದಿಲ್ಲ ಬಹಳಷ್ಟು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಸೊ ಆ ಹಣ ಬಳಕೆ ಆಗೋದು ಬಳಕೆ ಹ್ಮ್ ಹ್ಮ್ ಸೊ ಅದರಿಂದ ಶಿಕ್ಷಣ ಅವರದ್ದು ಒಂದು ಕರ್ತವ್ಯ ಆಗಿರುತ್ತೆ ಶಿಕ್ಷಣ ಅಲ್ಲಿ ಶಿಕ್ಷಣ ಎಲ್ಲ ಮಕ್ಕಳಿಗೆ ಸಿಕ್ಕುವ ಹಾಗೆ ನೋಡ್ಬೇಕು ನೋಡ್ಕೊಳ್ಬೇಕಾದದ್ದು ಗ್ರಾಮ ಪಂಚಾಯತಿ ಅವರ ಕರ್ತವ್ಯ ಆ ಕರ್ತವ್ಯವನ್ನ ಉಲ್ಲಂಘಿಸಿದರೆ ಅದಕ್ಕೆ ಮೇಲ್ಮನವಿ ಅವಕಾಶಗಳಿವೆ ಅವಕಾಶ ಅಂದ್ರೆ ಈಗ ತಾಲೂಕ್ ಪಂಚಾಯತ್ ಲೆವೆಲಲ್ಲಿ ಮತ್ತು ಜಿಲ್ಲಾ ಪಂಚಾಯತ್ ಲೆವೆಲಲ್ಲಿ ಅಥವಾ ಹೈಕೋರ್ಟ್ ಅಲ್ಲಿ ಕೂಡ ದಾವೆಯನ್ನು ಹೂಡಬಹುದು ಇವರು ಈ ಕರ್ತವ್ಯದಲ್ಲಿ ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ರೆ ಅದರ ಮೇಲೆ ಕ್ರಮ ಜರುಗಿಸಬಹುದು ಓಕೆ ಹಾಗಾದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾಡಳಿತದ ತನಕ ಈ ಅನುಷ್ಠಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅದು ಸಮುದಾಯ ಆಧಾರಿತವಾಗಿರಬೇಕು ಜೊತೆ ಜೊತೆಗೆ ಕಾನೂನನ್ನು ಕೂಡ ಅನುಷ್ಠಾನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಒಟ್ಟಾಗಿ ಒಂದು ಸಹಭಾಗಿತ್ವದಲ್ಲಿ ಕೆಲಸ ಮಾಡಿದರೆ ಮಾತ್ರ ಇಂಥ ಒಂದು ಮಕ್ಕಳ ಹಕ್ಕುಗಳನ್ನು ನಾವು ಉತ್ತಮವಾಗಿ ಜಾರಿ ತರಲಿಕ್ಕೆ ಮತ್ತು ಮಕ್ಕಳು ಅನುಭವಿಸುವಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತಿಳಿದ್ದೀರಿ ಈ ಎಲ್ಲ ಕಾನೂನುಗಳು ನಮ್ಮ ಕೇಳುಗರು ತಿಳ್ಕೊಂಡಿರಲಿ ಆ ಕಾನೂನುಗಳನ್ನು ಅವರು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಲಿ ತನ್ಮೂಲಕ ಅವರು ಕೂಡ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಒಬ್ಬರು ಸಾಕ್ಷಿಯಾಗಿರಲಿ ಅಂತ ಕೇಳ್ತಾ ಇಲ್ಲಿವರೆಗೆ ಬಂದು ನಮ್ಮ ಕೇಳುಗರಿಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮಸ್ಕಾರ ಪ್ರತಿಯೊಂದು ಮಗುವಿಗೂ ಅವರ ಹಕ್ಕುಗಳನ್ನ ಅನುಭವಿಸಲು ಬಿಡಿ ಹದಿನೆಂಟು ವರ್ಷದೊಳಗಿನ ಎಲ್ಲಾ ಮನುಷ್ಯಜೀವಿಗಳು ಮಕ್ಕಳು ಮಕ್ಕಳ ಹಕ್ಕುಗಳು ಮಾನವ ಹಕ್ಕುಗಳು ಪ್ರೀತಿ ಬಾಲ್ಯ ಶಿಕ್ಷಣ ಮತ್ತು ರಕ್ಷಣೆ ಮಕ್ಕಳ ಜನ್ಮ ಹಕ್ಕು ಕೇಳುಗರೆ ಮೂರನೇ ಸರಣಿ ಕೇಳಿದ್ದೀರಿ ಈಗ ನಾವು ಮೊದಲನೇ ಸರಣಿಯಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಇದ್ದೀವಿ ಎಲ್ಲ ಹಲವಾರು ಜನ ನಮ್ಮ ಕೇಳುಗರು ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಿದ್ದೀರಾ ಅದರಲ್ಲಿ ಕೆಲವರದ್ದು ಸರಿ ಇದೆ ಕೆಲವು ಸ್ವಲ್ಪ ಹತ್ತಿರ ಹತ್ತಿರಿದೆ ಅವರಿಗೆ ಖಂಡಿತವಾಗಿ ನೀವು ಆಕಾಶವಾಣಿ ಕೇಂದ್ರದಿಂದ ವಿಜೇತರ ಹೆಸರನ್ನು ನಾವು ಘೋಷಣೆ ಮಾಡ್ತೀವಿ ಅವರು ಆಕಾಶವಾಣಿ ಕೇಂದ್ರದಿಂದ ತಮ್ಮ ಬಹುಮಾನವನ್ನು ಪಡೀಬೋದು ಮೊದಲನೇ ಸರಣಿಯಲ್ಲಿ ಕೇಳಿದ ಪ್ರಶ್ನೆ ಒಂದನೇ ಪ್ರಶ್ನೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಯಾವಾಗ ಜಾರಿಗೆ ಬಂತು ಉತ್ತರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವೆಂಬರ್ ಇಪ್ಪತ್ತನೇ ತಾರೀಕು ಮತ್ತೊಮ್ಮೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವಂಬರ್ ಎರಡನೇ ಪ್ರಶ್ನೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಪ್ರಕಾರ ಮಕ್ಕಳ ಪ್ರಮುಖ ನಾಲ್ಕು ಹಕ್ಕುಗಳು ಯಾವುವು ಉತ್ತರ ಒಂದು ಬದುಕುವ ಹಕ್ಕು ಎರಡನೆಯದು ರಕ್ಷಣೆ ಹಕ್ಕು ಮೂರನೆಯದು ಅವಕಾಶ ಮತ್ತು ವಿಕಾಸ ಹೊಂದುವ ಹಕ್ಕು ನಾಲ್ಕನೆಯದ್ದು ಭಾಗವಹಿಸುವ ಹಕ್ಕು ಮತ್ತೊಮ್ಮೆ ಕೇಳಿ ಕೇಳುಗರೆ ಉತ್ತರ ಬದುಕುವ ಹಕ್ಕು ಎರಡನೆಯದು ರಕ್ಷಣೆಯ ಹಕ್ಕು ಮೂರನೆಯದ್ದು ಅವಕಾಶ ಮತ್ತು ವಿಕಾಸ ಹೊಂದುವ ಹಕ್ಕು ನಾಲ್ಕನೆಯದ್ದು ಭಾಗವಹಿಸುವ ಈ ಎರಡೂ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ಈ ರೀತಿ ಉತ್ತರ ಬರೆದಂಥ ಅದೃಷ್ಟವಂತ ಕೇಳುಗರಿಗೆ ಆಕಾಶವಾಣಿಯಿಂದ ಮತ್ತು ಜಿಲ್ಲಾಡಳಿತದಿಂದ ಬಹುಮಾನ ವಿತರಣೆ ಮಾಡಲಾಗುವುದು ಅವರ ಆಕಾಶವಾಣಿ ಕಚೇರಿಯಿಂದ ಘೋಷಣೆ ಆದ ಮೇಲೆ ಪಡಿಬಹುದು ಎಲ್ಲ ಕೇಳುಗರಿಗೆ ಅಭಿನಂದನೆಗಳು ನಮಸ್ಕಾರ ಪ್ರತಿಯೊಂದು ಮಗುವಿಗೂ ಅವರ ಹಕ್ಕುಗಳನ್ನ ಅನುಭವಿಸಲು ಬಿಡಿ ಪ್ರತಿಯೊಂದು ಮಗುವಿಗೂ ನಮ್ಮ ಭಾರತದ ಸಂವಿಧಾನದ ಪ್ರಕಾರ ಪ್ರೀತಿ ವಿಶ್ವಾಸ ಬಾಲ್ಯ ವಾತ್ಸಲ್ಯ ಗೌರವ ರಕ್ಷಣೆ ಶಿಕ್ಷಣ ವಸತಿ ಪೋಷಣೆ ಉತ್ತಮ ಆರೋಗ್ಯ ಸಮಾನತೆ ಸ್ವಾತಂತ್ರ್ಯ ಪೌಷ್ಟಿಕ ಆಹಾರ ಸಂತೋಷ ಮನೋರಂಜನೆ ಮತ್ತು ಮೆಚ್ಚುಗೆ ಪಡೆಯಲು ಹಕ್ಕು ಇದೆ ಇವೆಲ್ಲವೂ ಮಕ್ಕಳ ಹಕ್ಕುಗಳು ಕೇಳುಗರೆ ಈ ಸರಣಿಯ ಪ್ರಶ್ನೆಗಳು ಹೀಗಿದೆ ಪ್ರಶ್ನೆ ಒಂದು ಬಾಲಕಾರ್ಮಿಕ ಪದ್ಧತಿ ನಿಷೇಧವನ್ನು ಯಾವ ಕಾಯ್ದೆಯಲ್ಲಿ ಮಾಡಿದಾರೆ. ಪ್ರಶ್ನೆ ಇನ್ನೊಮ್ಮೆ ಕೇಳಿ ಬಾಲಕಾರ್ಮಿಕ ಪದ್ಧತಿ ನಿಷೇಧವನ್ನು ಯಾವ ಕಾಯ್ದೆಯಡಿಯಲ್ಲಿ ನಿಷೇಧಿಸಲಾಗಿದೆ ಅಥವಾ ಯಾವ ಕಾಯ್ದೆ ಅಡಿಯಲ್ಲಿ ಮಾಡಿದ್ದಾರೆ ಎರಡನೇ ಪ್ರಶ್ನೆ ರಾಯಚೂರು ತಾಲೂಕಿನಲ್ಲಿ ಹತ್ತಿ ಬೀಜ ಕ್ರಾಸಿಂಗ್ನಲ್ಲಿ ಮಕ್ಕಳ ರಕ್ಷಣೆಗೋಸ್ಕರ ಕೆಲಸ ಮಾಡುವ ಸಂಸ್ಥೆಯ ಹೆಸರೇನು ಈ ಎರಡೂ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಒಂದು ವಾರದ ಒಳಗೆ ಈ ಮುಂದೆ ಹೇಳುವ ವಿಳಾಸಕ್ಕೆ ನಮಗೆ ಬರದು ಕಳಿಸಬೇಕು ವಿಳಾಸ ನಿಲಯ ನಿರ್ದೇಶಕರು ಮಕ್ಕಳೋತ್ಸವ ಸರಣಿ ಕಾರ್ಯಕ್ರಮ ವಿಭಾಗ ಆಕಾಶವಾಣಿ ಕೇಂದ್ರ ಮಂತ್ರಾಲಯ ರಸ್ತೆ ರಾಯಚೂರು ಹಾಗಿದ್ರೆ ಕಾರ್ಯಕ್ರಮವನ್ನು ಮುಗಿಸೋಣ ಮತ್ತೆ ಮುಂದಿನ ಶುಕ್ರವಾರ ಮಕ್ಕಳೋತ್ಸವ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಇದುವರೆಗೆ ಮಕ್ಕಳ ಹಕ್ಕುಗಳ ಜಾರಿಗೆ ಇಪ್ಪತ್ತರ ಸಂಭ್ರಮದ ಅಂಗವಾಗಿ ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಜಾಗೃತಿ ಸರಣಿ ಕಾರ್ಯಕ್ರಮ ಮಕ್ಕಳೋತ್ಸವ ಮೂಡಿಬಂತುಗಳು ಮಾರ್ಗದರ್ಶನ ಜಿಲ್ಲಾಧಿಕಾರಿಗಳು ರಾಯಚೂರು ಪರಿಕಲ್ಪನೆ ರಚನೆ ಕೆರಾಘವೇಂದ್ರ ಭಟ್ ಸಂಯೋಜನಾ ಅಧಿಕಾರಿಗಳು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು ಪ್ರಾಯೋಜಕರು ಜಿಲ್ಲಾ ಆಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು ಂತೆ ಮಕ್ಕಳ ಮನಸ್ಸುಗಳು ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತೆ